ಜಿಫ್ವಾನಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಲೋಚನೆಯಂತೆ ಒಂದು ಪ್ರಚಾರಕ ಸಮಿತಿ ಸಂಚಾರ ಹೊರಟಿತು ಚಿತ್ರದುರ್ಗ ಪ್ರಾಂತ್ಯದ ಕಡೆ ಹೊರಟ ಒಂದು ಕುಂಪಿನ ಕತೆ ಹೇಳುತ್ತೇನೆ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರು ಅದಕ್ಕೆ ನಾಯಕರು ಪಾಂಡ್ಯಂ ಶ್ರೀನಿವಾಸರಾಯರು ವಿ ಸೀತಾರಾಮಯ್ಯನವರು ಕೆ ವಿ ನಾನು ಇನ್ನು ಕೆಲವರು ಚಳ್ಳಕೆರೆ ತಾಲೂಕಿನ ಮುಷ್ಟೂರು ಎಂಬುದು ನಮ್ಮ ಕಾರ್ಯರಂಗ ಆಯಸ ಪರಿಹಾರ ಅಂದು ಸಂಜೆ ಸುಮಾರು ಐದೂವರೆ ಆರು ಗಂಟೆ ವೇಳೆಗೆ ನಾವು ಮುಷ್ಟೂರನ್ನು ತಲುಪಿದೆವು ಅಲ್ಲಿ ಶ್ರೀ ನಾಗಲಿಂಗ ಸ್ವಾಮಿಗಳೆಂಬ ವೀರಶೈವ ಮಠಾಧ್ಯಕ್ಷರು ಸ್ವಾಗತ ಸಮಿತಿಗೆ ಮುಖಂಡರಾಗಿದ್ದರು ಕುಶಲ ಪ್ರಶ್ನೆಗಳಾದ ಮೇಲೆ ನಮಗೆ ಲಘುವಾದ ಉಪಹಾರವಾಯಿತು ಅದನ್ನು ಏರ್ಪಾಟು ಮಾಡಲು ಮಿತ್ರರಾದ ಕೆಲವರು ಸ್ಕೂಲ್ ಮೇಸ್ಟರುಗಳು ಸೇರಿಕೊಂಡಿದ್ದರು ಅವರ ಜೊತೆಗೆ ನಮ್ಮ ನಿಟ್ಟೂರು ಶ್ರೀನಿವಾಸರಾಯರ ಸ್ನೇಹಿತರಾದ ಕೆಲ ಇತರರು ಸೇರಿದ್ದರು ಈ ಮಿತ್ರ ವರ್ಗದ ಆದರೋತ್ಸಾಹಗಳ ಫಲಿತಾಂಶ ಗಮಗಮಿಸುವ ತುಪ್ಪದಲ್ಲಿ ಮಾಡಿದ್ದ ಸಜ್ಜಿಗೆ ಉಪ್ಪಿಟ್ಟು ಬೋಂಡ ಎರಡು ಮೂರು ಬಗೆಯ ಬಾಳೆಹಣ್ಣುಗಳು ಇನ್ನೇನೇನೋ ತಿಂಡಿಗಳು ಸೊಗಸಾದ ಕಾಫಿ ಕೇಳಿದಷ್ಟು ನಮ್ಮ ಪಾರ್ಟಿ ಪ್ರಮ ಪ್ರಯಾಣಿ ಆಯಾಸಪಟ್ಟಿದ್ದರಿಂದ ಈ ಎಲ್ಲ ಫಲಹಾರ ಸಾಮಗ್ರಿಗೂ ನ್ಯಾಯಸಂದಿತು ಹಸಿವಿನ ಜೊತೆಗೆ ಕೃತಜ್ಞತೆಯೂ ಸೇರಿತ್ತು ಉಪಾಧ್ಯಾಯರುಗಳು ದೊಡ್ಡ ಮನುಷ್ಯರು ಅವರು ಬಡಿಸಿ ಬಡಿಸಬಂದದ್ದನ್ನು ಬೇಡವೆನ್ನುವುದು ಮರ್ಯಾದೆಯೇ ಹೀಗೆ ತರ್ಕ ಮಾಡಿ ಮಾಡಿಕೊಂಡು ನಾವು ಪ್ರತಿಯೊಬ್ಬರೂ ನಾಯಕ ಶ್ರೀ ನಿಟ್ಟೂರು ಶ್ರೀನಿವಾಸ ರಾಯರವಿನ ಕಂಠಪೂರ್ತಿ ಸೇವಿಸಿದೆವು ಅನಂತರ ಉಪನ್ಯಾಸ ಸಮಯ ಇದಕ್ಕಾಗಿ ಸೇರಿದ್ದಾರೆ ಜನ ಕೆಲವರು ಕುಸ್ತಿ ಕಸರತ್ತುಗಳನ್ನು ಪ್ರದರ್ಶನ ಮಾಡಿದರು ಆಗ ನಾಗಲಿಂಗ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ನಾವು ಹೀಗೆ ಮಾಡುತ್ತಿದ್ದೆವು ಎಂದು ವಿವರಿಸಿದರು ಆಗೋಷ್ಠಿಯಲ್ಲಿ ಬೀಡಿ ಸಿಗರೇಟುಗಳ ವಾಸನೆಯೂ ದಂಡಿಯಾಗಿತ್ತು ಬೇಡವೆನ್ನುವುದು ಹೇಗೆ ಉಪನ್ಯಾಸ ನಂತರ ಭೋಜನ ಪ್ರಸ್ತಾವ ಅದು ಬಂದಾಗ ನಾನು ನಮ್ಮ ಪಿ ಶ್ರೀನಿವಾಸರಾಯರು ನಿಟ್ಟುರು ಶ್ರೀನಿವಾಸರಾಯರು ಈ ಮೂವರು ಮಾತ್ರ ಪ್ರತಿ ಹೇಳಲಿಲ್ಲ ಸೀತಾರಾಮಯ್ಯ ರಾಘವಾಚಾರ ಮೊದಲಾದವರು ಬಿಲ್ಕುಲ್ ಆಗುವುದಿಲ್ಲವೆಂದು ಆಗ್ರಹ ಮಾಡ ಊಟ ಬೇಡವೆಂದರು ನಮಗೆ ಹೊಟ್ಟೆ ಬಿರಿದು ಹೋಗುತ್ತಿದೆ ಅಷ್ಟೊಂದು ಫಲಹಾರವಾದ ಮೇಲೆ ಊಟವೆಂದರೆ ಏನು ಎಂದೆಲ್ಲ ಸಕಾರಣವಾಗಿ ಕೂಗಾಡಿದರು ನಾನು ಪಿ ಶ್ರೀನಿವಾಸರಾಯರು ಪ್ರತಿ ಹೇಳಿದೆವು ನೀವು ಹೇಳುವುದು ಸಕಾರಣವಾಗಿದ್ದರೂ ಒಪ್ಪತಕ್ಕದ್ದೆಲ್ಲ ಅತಿಥಿಗಳಾಗಿ ಬಂದವರು ನಾವು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿರುವವರು ನಾವು ಊಟ ಮಾಡದಿದ್ದರೆ ಏನೆಂದುಕೊಂಡರು ಮರ್ಯಾದೆಗಾದರೂ ಊಟ ಮಾಡಬೇಡವೆ ನಿಮಗೆ ಹೊಟ್ಟೆ ಅಷ್ಟು ಭಾರವಾಗಿದ್ದರೆ ಎಲೆಯ ಮುಂದೆ ಕುಳಿತು ಊಟದ ಶಾಸ್ತ್ರ ಮಾಡಿ ಮುಗಿಸಬಹುದಲ್ಲ ನೋಟಕ್ಕೆ ಊಟವಾಗಲಿ ಹೀಗೆ ಪುಸಲಾಯಿಸಿದೆವು ನಮ್ಮ ಸ್ನೇಹಿತರು ಗುಣಗುತ್ತಾ ನಮ್ಮ ಪಂಕ್ತಿಯಲ್ಲಿ ಕುಳಿತರು ಬಿಸಿ ಬಿಸಿ ಅನ್ನ ಸಿಗುಂಬಳ ಅವರೇಕಾಯಿ ಅವರೆಯ ಕಾಳು ಸೇರಿದ ಹುಳಿ ಕೊಬ್ಬರಿ ಚಟ್ನಿ ಪಲ್ಯ ಇತ್ಯಾದಿ ಇದು ಆ ಹೊತ್ತಿನ ತರತಿ ಪಾಂಡ್ಯಂ ನಾನು ಚಟ್ನಿಯಲ್ಲಿ ಕಲಸಿ ಆಹಾ ಏನು ಸೊಗಸು ಎನ್ನುತ್ತಾ ನಾಲ್ಕೈದು ಕವಳಗಳನ್ನು ಸಾದಿಸಿ ಬಳಿಕ ಹುಳಿಯಲ್ಲಿ ಅನ್ನ ಕಲಿಸಿದೆವು ತುಪ್ಪ ಬಂತು ಅದೇನು ಹದವೋ ಮತ್ತೊಂದು ಸಾರಿ ಹುಳಿಯಲ್ಲಿ ಅನ್ನ ಕಲಿಸಿದ್ದಾಯ್ತು ಬೇಷ್ ಎನ್ನುತ್ತಾ ರುಚಿಯನ್ನು ಹೊಗಳುತ್ತಿದ್ದೆವು ನಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಸೀತಾರಾಮಯ್ಯ ರಾಘವಾಚಾರ್ಯರಿಗೆ ಬಲವಂತ ಮಾಡ ಹೊರಟೆವು ಇನ್ನೊಬ್ಬರು ನಿಮ್ಮಿಷ್ಟಕ್ಕೆ ನೀವು ಊಟ ಮಾಡಿ ಮಾತು ಬೇಡ ಎಂದರು ನಾವು ಮೂರನೆಯ ಸಾರಿ ಹುಳಿಗೆ ಸಿದ್ಧರಾದೆವು ರುಚಿ ರುಚಿಯಾಗಿ ನಾವು ಮೆಲ್ಲುತ್ತಿದ್ದದ್ದನ್ನು ನೋಡಿ ಸೀತಾರಾಮಯ್ಯ ರಾಘವಾಚಾರ್ಯರು ತಮ್ಮ ತಮ್ಮ ಎಲೆಗಳಂಚಿನಲ್ಲಿ ನಂಜಿಕೊಳ್ಳುವುದಕ್ಕಾಗಿ ಬಳಸಿದ್ದ ಅರೆ ಸೌಟು ಹುಳಿಯನ್ನು ನಾಳೆಗೆಯ ಮೇಲಿಟ್ಟುಕೊಂಡು ನೋಡಿದರು ನಮಗಾಗಿ ಮೂರನೆಯ ಸಾರಿ ಹುಳಿ ಬಂದಾಗ ಅವರು ಬಳಸುವಾತನನ್ನು ಕರೆದು ಇಲ್ಲಿಯೂ ಸ್ವಲ್ಪ ಎಂದು ಕೇಳಿದರು ಮರ್ಮಗ್ನಾದ ಆ ಬಳಸುವಾತ ಒಬ್ಬೊಬ್ಬರ ಎಲೆಗೂ ಧಾರಾಳವಾಗಿ ಮೂರು ನಾಲ್ಕು ಸೌಟು ಹುಳಿಯನ್ನು ಹಾಕಿದ ಬೇಡವೆಂದರು ಪುನಃ ಪುನಃ ಬಳಸಿಕೊಂಡು ನಮ್ಮಂತೆಯೇ ಭೋಜನ ಮಾಡಿದರು ನಮ್ಮ ನಮಗೆ ಒಳಗೊಳಗೆ ಹಿಗ್ಗು ಬೇಡವೆಂದರೂ ದಾರಿಗೆ ಬಂದರಲ್ಲ ಎಂದು ಊಟ ತಿರಿದ ಮೇಲೆ ಕೈ ತೊಳೆದುಕೊಂಡು ಬರುತ್ತಿದ್ದಾಗ ಒಬ್ಬ ಮೇಷ್ಟರು ಆಚೆ ಕಡೆಗೆ ಕೈ ತೋರಿಸಿ ದೇಶೋ ವಿಶಾಲವಾಗಿದೆ ಎಂದರು ಶ್ರೀ ಎಂದರು ಸೀತಾರಾಮಯ್ಯ ಮೊದಲಾದವರು ಆ ವಿಶಾಲವಾದ ಬಯಲಿಗೆ ಹೋಗಿ ಬರುತ್ತಾ ಅಬ್ಬಬ್ಬ ಹೊಟ್ಟೆಯಲ್ಲಿ ಜಡ್ಡು ಕಟ್ಟಿದ್ದದ್ದು ಕಡೆದು ಸುಖವಾಯಿತು ಅದೆಲ್ಲ ಆ ತುಪ್ಪದ ಪ್ರಭಾವ ಎಂದರು ಸಿಗುಂಬಳಕ್ಕೂ ಅವರೇ ಕಾಳಿಗೂ ಅದನ್ನು ಪಾಕ ಮಾಡಿದವರ ಹದಕ್ಕೂ ಬರಬೇಕಾಗಿತ್ತು ಕೀರ್ತಿ ಅದು ತಪ್ಪು ಹೋಯ್ ನಾನು ಕೇಳಿದ ಒಂದು ಕತೆ ಹೇಮಾ ಹನುಮಂತಯ್ಯನವರು ಅಥವಾ ಕೂರಗಾಯಲ ವೆಂಕಟಸುಬ್ಬಯ್ಯನವರು ಮಾಮಲೇದಾರರಾಗಿದ್ದಾಗ ಒಂದು ವಿಶೇಷ ಸಂದರ್ಭ ಆ ಮಾಮಲೆದಾರರು ಶೈ ದೈವ ಭಕ್ತರು ವಿಶೇಷವಾಗಿ ಮಹಾಲಕ್ಷ್ಮಿಯ ಭಕ್ತರು ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತ ಬಂದಾಗ ಅದನ್ನು ಬಹು ವಿಜೃಂಭಣೆಯಿಂದ ನಡೆಸುವರು ತಾಲೂಕಿನ ಎಲ್ಲ ಕಡೆಗಳಿಂದಲೂ ತರಕಾರಿ ತುಪ್ಪ ಬರುತ್ತಿದ್ದವು ಉಪಚಾರ ಮಾಮಲೆದಾರರು ಹನುಮಂತಯ್ಯನವರೆಂದು ಇಟ್ಟುಕೊಳ್ಳೋಣ ಊರಿನ ಎಲ್ಲ ಜಾತಿಯ ಗಣ್ಯ ಆ ದಿನ ರಾತ್ರಿ ಸಂತರ್ಪಣೆ ನಡೆಸುವರು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 ಸಂಜೀವಯ್ಯ ಶೆಟ್ಟಿ ಎಂಬುವರಿದ್ದರು ಇವರು ಮಹಾಗಣ್ಯರು ಊರಿನ ವರ್ತಕರಲೆಲ್ಲ ಪ್ರಮುಖರು ಸಾಹುಕಾರರು ಇವರ ಎಲೆಯ ಮುಂದೆ ಮಾಮಲೆದಾರರು ನಿಂತು ಮಾತನಾಡುತ್ತಿದ್ದಾಗ ಅಡಿಗೆಯವರು ಇಡ್ಲಿಗಳನ್ನು ಬಳಸುತ್ತಿದ್ದರು ಮಾಮಲೆದಾರರು ಶಿಫಾರಸು ಮಾಡಿದ ಪ್ರಕಾರ ಅಡಿಗೆಯವರು ಸಂಜೀವಯ್ಯನವರ ಎಲೆಯಲ್ಲಿ ಹದಿನೈದು ಇಪ್ಪತ್ತು ಇಡ್ಲಿಗಳನ್ನು ರಾಶಿ ಹಾಕಿದರು ಸಂಜೀವಯ್ಯನವರು ನಿಟ್ಟುಸಿರು ಬಿಟ್ಟರು ಮಾಮಲೆದಾರರು ಕೇಳಿದರು ತಿರುಗಿನಲ್ಲಿ ಏನು ಸಂಜೀವಯ್ಯ ಇದೆಷ್ಟಿದೆ ಮಹಾ ಸಾವಕಾಶವಾಗಿ ಭೋಜನವಾಗಬೇಕು ಅವಸರವೇನೂ ಇಲ್ಲ ವ್ರತ ಸಾಧನೆ ಸಂಜೀವಯ್ಯ ನಗುತ್ತಾ ತೆಲುಗಿನಲ್ಲಿಯೇ ದೇವರೋ ನಾನು ಒಂದು ಜನ್ಮ ವ್ರತ ಇವತ್ತಿನವರೆಗೂ ನಡೆಸಿಕೊಂಡು ಬಂದಿದ್ದೆ ಇಂದು ಅದು ಮುಗಿದು ಹೋಯಿತು ಅದು ಏನೆಂದರೆ ಊಟದ ಎಲೆಯಲ್ಲಿ ಬಿಸಾಡಬಾರದು ಎಂದು ಆ ವ್ರತಕ್ಕೆ ಈ ಹೊತ್ತು ವಿಘ್ನಕ್ಕೆ ಹೆದರಿ ವ್ರತ ಬಿಡಲಾರೆ ಒಂದು ಹುಕ್ಕುಮಾಗಬೇಕು ಏನೆಂದರೆ ಶೇಖದಾರ ಗುಂಡಪ್ಪನವರ ಮನೆಯಿಂದ ದೊಡ್ಡ ದೀಪ ಸ್ತಂಭಗಳನ್ನು ತರಿಸಬೇಕದ್ದು ಅವುಗಳಲ್ಲಿ ಒಂದೊಂದು ದೀಪಕ್ಕೆ ಒಂದೊಂದು ಪಡಿ ಎಣ್ಣೆ ಒಂದೊಂದು ದೀಪದ ಮೂತಿಗೆ ಒಂದೊಂದು ಕಕ್ಕಡ ಹಿಡಿಯುತ್ತದೆ ನೀವು ದಯಮಾಡಿ ನಾಲ್ಕು ಪಡಿ ಎಣ್ಣೆ ಎಂಟು ಕಕ್ಕಡಗಳು ಎರಡು ಕೊಡ ನೀರು ಎರಡು ತಂಬಿಗೆ ನನಗೆ ಹಿಂದೆ ಹೊರಗಿಕೊಳ್ಳಲು ಒಂದು ಹೊರಗುದಿಮ್ಮು ಎರಡು ಪಕ್ಕಗಳಿಗೂ ಸಣ್ಣ ಸಣ್ಣ ಸಣ್ಣ ದಿಮ್ಮುಗಳು ಇಬ್ಬರು ಆಳುಗಳು ಇಷ್ಟನ್ನು ಒದಗಿಸಬೇಕು ನನ್ನ ಕೈಲಾದಷ್ಟು ನೋಡಿಕೊಳ್ಳುತ್ತೇನೆ ಚೂಕಡಿಗೆ ಮನೇಲಿ ಇಲ್ಲಿ ಹೊರಗಿಕೊಳ್ಳುತ್ತೇನೆ ಹಾಗೆ ಮಾಡದೇ ಇದ್ದಾಗ ಮೆಲ್ಲುತ್ತಿರುವುದು ದೇವರು ಮಾಡಿಸಿದ ಹಾಗಾಗಲಿ ನಾನು ಸತ್ತರು ವ್ರತವನ್ನು ಬಿಡುವುದಿಲ್ಲ ವ್ರತ ನನ್ನನ್ನು ಬಿಟ್ಟರೆ ಉಪಾಯವಿಲ್ಲ ಅದು ದೇವರ ಚಿತ್ತ ಈ ಉತ್ತರವನ್ನು ಸಂಜೀವಯ್ಯ ಹೇಳಿದ ಮೇಲೆ ಅದರ ಅರ್ಥ ಎಲ್ಲರ ಮನಸ್ಸಿಗೂ ಹೊಳೆದು ಇನ್ನು ಮುಂದೆ ಅಂಥ ಉಪಚಾರ ತಕ್ಕದ್ದಲ್ಲವೆಂದು ತಿಳಿದುಕೊಂಡರಂತೆ ಸಂಜೀವಯ್ಯನವರು ಹಾಗೂ ಹೀಗೂ ಮಾಡಿ ಕಾಲು ಮುಗಿಸಿದ ಮೇಲೆ ಕೊಂಚ ಕಣ್ಣು ಮುಚ್ಚಿದಾಗ ಆಳುಗಳು ಉಳಿದಿದ್ದ ಇಡ್ಲಿ ಭಕ್ಷ್ಯಗಳನ್ನು ನಾಯಿಗಳಿಗೆ ಸಮರ್ಪಿಸಿ ಎಲೆಯನ್ನು ಖಾಲಿ ಮಾಡಿ